ಶ್ರೀ ಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಶುತಿಸ್ಮತಿಪುರಲ ಕರುಣಾಲಯ ನಮಾ ಭಗವತ್ಪಾದ ಶಂಕರ ಲೋಕಶಂಕರಂ ಆದಿಶಂಕರ ಭಗವತ್ಪೂಜ್ಯ ಪಾದರ ಚರಣಗಳಲ್ಲಿ ವಂದಿಸುತ್ತ ಸದ್ಗುರುಗಳಾದ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತವಾರಿ ವಜ್ರವೇದಾಂತಿಗಳಾದ ಡಾಕ್ಟರ್ ಕೆ ಜಿ ಸುಬ್ರಾಯ್ ಶರ್ಮಾ ಇವರ ಪದಕಮಲಗಳಲ್ಲಿ ವಂದಿಸುತ್ತ ಶ್ರೀ ಶ್ರೀ ಬ್ರಹ್ಮನಿಷ್ಠ ಬ್ರಹ್ಮ ಅವಧೂತರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದತರಗಳಲ್ಲಿ ವಂದಿಸುತ್ತಾ ಶಂಕರಾಚಾರ್ಯರ ಆತ್ಮಬೋಧ ಎನ್ನತಕ್ಕಂತಹ ಕೃತಿ ಅದರಲ್ಲಿ ಹನ್ನೊಂದನೆಯ ಶ್ಲೋಕವನ್ನು ಈಗ ನೋಡೋಣ ಈಗಾಗಲೇ ಜಗತ್ತಿನ ಭ್ರಮೆಯ ಕುರಿತು ನಾವು ನೋಡಿದ್ದೇವೆ ಜಗತ್ತು ಭ್ರಮೆ ಅನ್ನತಕ್ಕಂಥದ್ದು ಹೇಗೆ ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ತೋರ್ತದೋ ಮರುಭೂಮಿಯ ಮರೀಚಿಕೆಯಲ್ಲಿ ನೀರಿದೆ ಅಂತೇಳಿ ಕಾಣಿಸ್ತದ ದೂರದಿಂದ ಆದರೆ ಹತ್ತಿರ ಹೋಗುವಾಗ ಇಲ್ವೋ ಅದೇ ರೀತಿ ಈ ಜಗತ್ತು ಭ್ರಮಾಮಯವಾದದ್ದು ಕನಸಿನಂತೆ ಕನಸು ಕಳೆದು ಎಚ್ಚರಾದಾಗ ಹೇಗೆ ಕನಸು ಸುಳ್ಳು ಅಂತ ತೋರ್ತದೋ ಅದೇ ರೀತಿ ಈ ಜಗತ್ತಿನ ಈ ಅವಸ್ಥೆ ಜಗತ್ತು ಕೂಡ ಇದು ಭ್ರಮೆಯಿಂದ ಕೂಡಿದ್ದು ಅಂತೇಳಿ ಅಲ್ಲಿ ಹೇಳಿದ್ದಾರೆ ಈಗ ಆತ್ಮನ ಸೋಪಾಧಿಕ ರೂಪ ಅದನ್ನು ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಅಂದರೆ ಆತ್ಮನ ಉಪಾಧಿಮ ಸಹಿತವಾಗಿರ್ತಕ್ಕಂತಹ ಸೋಪಾಧಿಕ ರೂಪ ಬೇರೆ ಬೇರೆ ನಾಮ ರೂಪ ಗಳಿಂದ ಕೂಡಿರತಕ್ಕಂತಹದ್ದು ಆತ್ಮ ಯಾವ ರೀತಿ ಆಗ್ತದೆ ಮಾಯಾಮಯವಾಗಿ ಅಂತೇಳಿ ನಾನೋಪಾಧಿವಶಾದ ಜಾತಿ ನಾಮ ಆಶ್ರಮದಯ ಅಥವಾ ಜಾತಿವರ್ಣಾಶ್ರಮಾದಯ ಅಂಥೇಳಿ ಬರ್ತದೆ ಆತ್ಮನ್ಯಾರೋಪಿತಸ್ತೋ ರಸವರ್ಣಾದಿ ಭೇದವತ್ತು ಅಂತೇಳಿ ಹನ್ನೊಂದನೇ ಶ್ಲೋಕ ಹೇಳ್ತದೆ ಅಂದರೆ ನೀರಿನಲ್ಲಿ ರುಚಿ ಬಣ್ಣ ಮೊದಲಾದಂಥ ಭೇದಗಳು ಆರೋಪಿತವಾಗುವಂತೆ ತೋಯೆ ಅಂದರೆ ನೀರಿನಲ್ಲಿ ತೋಯದಲ್ಲಿ ರಸವರ್ಣಾದಿ ಭೇದವತ್ತು ರುಚಿ ಬಣ್ಣ ಮೊದಲಾದ ಭೇದಗಳು ಹೇಗೆ ನೀರಿನಲ್ಲಿ ರುಚಿ ವ್ಯತ್ಯಾಸ ಆಗ್ತದೆ ಬಣ್ಣ ಕೂಡ ವ್ಯತ್ಯಾಸ ಇರ್ತದೆ ನೀರಿನಲ್ಲಿ ಅಂದರೆ ಬೇರೆ ಬೇರೆ ಕಡೆ ನೀರಿನಲ್ಲಿ ಬೇರೆ ಬೇರೆ ಮೂಲದ ನೀರಿನಲ್ಲಿ ಅದೇ ರೀತಿಯಲ್ಲಿ ಆತ್ಮನಲ್ಲಿ ಜಾತಿ ನಾಮ ಅಥವಾ ವರ್ಣ ಆಶ್ರಮ ಮುಂತಹದ್ದುಗಳು ಬೇರೆ ಬೇರೆ ಉಪಾಧಿಗಳ ವಶದಿಂದಲೇ ಕಲ್ಪಿತವಾಗಿರ್ತವೆ ಆರೋಪಿಸಲ್ಪಟ್ಟಿರ್ತವೆ ಅಂಥೇಳಿ ಅಂದರೆ ನಿಜವಾಗಿ ನೋಡಿದರೆ ಆತ್ಮ ಚಿನ್ನದಂತೆ ಸಾಮಾನ್ಯವಾಗಿಯೂ ಜಗತ್ತಿನ ವ್ಯಕ್ತಿಗಳು ಒಡವೆಗಳಂತೆ ವಿಶೇಷವಾಗಿ ಇರುವುದಿಲ್ಲ ಅವು ಕೇವಲ ಕಲ್ಪಿತವಾಗಿರುತ್ತವೆ ಅಂಥೇಳಿ ಅಂದರೆ ನಾವು ಹಿಂದಿನ ಶ್ಲೋಕದ ಬಗ್ಗೆ ಹೇಳುವುದು ಇದರಲ್ಲಿ ಯಾವುದು ಚಿನ್ನ ಮತ್ತು ಚಿನ್ನದಿಂದ ಮಾಡಿದ ಒಡವೆಗಳು ವ್ಯತ್ಯಾಸ ಇದೆಯಾ ಅಂಥೇಳಿ ಹ್ಞೂ ನಿಜವಾಗಿ ಆ ರೀತಿ ಆತ್ಮ ವ್ಯತ್ಯಾಸ ಆದರೆ ತೋರುತ್ತದೆ ಅಷ್ಟೇ ಆ ರೀತಿಯೋ ಎನ್ನುವಾಗಿ ಮಾಯಾಮಯವಾಗಿರುವುದರಿಂದ ಹೊರಗಡೆ ಮಾಯ ಆವರಣ ಇರುವ ಕಾರಣ ಹಾಗೆ ತೋರ್ತದೆ ಅದು ಕಂಡು ಬರ್ತದೆ ಕೇವಲ ಕಲ್ಪಿತ ಅಂತೇಳಿ ಅದು ನೀರಿನಲ್ಲಿ ಯಾವ ರುಚಿ ಕೂಡ ಇಲ್ಲದಿದ್ದರೂ ಅದು ಸಕ್ಕರೆಯಿಂದ ಸಿಹಿ ಆಗಿ ತೋರ್ತದೆ ಅಥವಾ ಕ್ಯೂನಾಯನ್ ಪುಡಿ ಯಾವುದೋ ಪೊಟ್ಯಾಷಿಯಂ ಮರಂಗಿನ ಪುಡಿಯಿಂದ ಕಹಿಯಾಗಿ ತೋರುತ್ತದೆ ಅದರಲ್ಲಿ ಯಾವ ಬಣ್ಣವು ಇಲ್ಲದಿದ್ದರೂ ಸೇರಿರುವ ಮಣ್ಣು ಬೆಲ್ಲ ಮುಂತಾದಳಿನ ಆಯಾ ವಸ್ತುಗಳ ಬಣ್ಣ ಅದಕ್ಕೆ ಬರ್ತದೆ ಹೀಗೆ ಆತ್ಮನಿಗೂ ಕೂಡ ಶರೀರ ಆದಿಗಳಿಂದ ಜಾತ್ಯಾದಿಗಳು ಇರುವಂತೆ ತೋರ್ತದೆ ನಿಜವಾಗಿ ಅದು ಆತ್ಮದ ಗುಣ ಅಲ್ಲ ಹಾಗೆ ನೀರಿನ ಗುಣ ಅಲ್ಲ ನೀರಿಗೆ ಬೆರೆತಿರ್ತಕ್ಕಂಥ ಇನ್ನೊಂದು ವಸ್ತುವಿನ ಗುಣ ಅಲ್ಲಿ ಕಾಣುವಂಥದ್ದು ಅದೇ ರೀತಿ ಆತ್ಮಕ್ಕೆ ಆತ್ಮ ಬೆರೆತಿರ್ತಕ್ಕಂಥ ಅಂದರೆ ಆತ್ಮನ ಸಂಪರ್ಕ ಆತ್ಮನೊಂದಿಗೆ ಮಾಯೆಯ ಯಾವ ಹೊರಗಡೆ ಆವರಣೆ ಇದೆ ಅದರಿಂದಾಗಿ ಆ ರೀತಿ ತೋರ್ತದೆ ಅಂಥೇಳಿ ಅಂದರೆ ಆತ್ಮದ ಉಪಾಧಿಕ ಸ್ವರೂಪ ಸೋಪಾಧಿಕ ಸ್ವರೂಪದ ಬಗ್ಗೆ ಇಲ್ಲಿ ಈಗ ಹೇಳ್ತಾ ಇದ್ದಾರೆ ನಾನೋಪಾಧಿ ವಶಾದೈವ ಜಾತಿ ವರ್ಣಾಶ್ರಮಾದಯ ಅಥವಾ ಜಾತಿ ನಾಮಾಶ್ರಮಾದಯ ಈಗ ಇಲ್ಲಿ ವರ್ಣ ಆಶ್ರಮ ತಮಗೆ ಗೊತ್ತು ಜಾತಿ ಅಂದರೆ ಹುಟ್ಟಿದ್ದು ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಜಾತ ಅಂದರೆ ಹುಟ್ಟಿದವ ಅಂತೇಳಿ ಮ್ಯಾಗ ಜಾತಿ ಅಂದರೆ ಎಲ್ಲಿ ಹುಟ್ಟಿದ ಯಾರ ಮನೆಯಲ್ಲಿ ಅಂತೇಳಿ ಹಾಗೆ ಬರ್ತದೆ ತಂದೆಯಾರು ಅಂಥೇಳಿ ಆ ತಂದೆಯ ಯಾವುದು ಇರ್ತದೋ ಆಚಾರ ವಿಚಾರಗಳು ಅದನ್ನು ಇವನದ್ದು ಜಾತಿ ಅಂತೇಳಿ ಹೇಳ್ತಕ್ಕಂಥದ್ದು ಇನ್ನು ವರ್ಣ ಅಂಥೇಳಿದರೆ ಚಾತುರ್ವರ್ಣ್ಯ ಬ್ರಾಹ್ಮಣ ಕ್ಷತ್ರ ವಿಶೇಷರುದ್ರ ಅಂಥೇಳಿ ಆಮೇಲೆ ಆಶ್ರಮ ಅಂತ ಹೇಳಿದರೆ ಬ್ರಹ್ಮಚರ್ಯ ಗೃಹಸ್ಥ ಗಾರ್ಹಸ್ಥ್ಯ ವಾನಪ್ರಸ್ಥ ಮತ್ತು ಸನ್ಯಾಸ ಅನ್ನೋದು ಆಶ್ರಮಗಳು ಈ ರೀತಿಯ ಭೇದಗಳು ಆತ್ಮನಿಗೆ ಆರೋಪಿತವಾದದ್ದಷ್ಟೇ ಆತ್ಮನಿಗೆ ಯಾವುದೂ ಇಲ್ಲ ಅವೆಲ್ಲ ಸೋಪಾಧಿಕ ಅಂದರೆ ಮಾಯಾಮಯವಾಗಿ ಹಾಗೆ ತೋರ್ತದೆ ನೀರಿಗೆ ಸಕ್ಕರೆ ಬೆರೆಸಿದರೆ ಬೆಲ್ಲ ಬೆರೆಸಿದರೆ ಮಣ್ಣು ಬೆರೆಸಿದರೆ ಯಾವ ರೀತಿ ಅದರ ಬಣ್ಣ ರುಚಿಗಳು ವ್ಯತ್ಯಾಸ ಆಗ್ತದೋ ಅದೇ ರೀತಿಯಲ್ಲಿ ಆತ್ಮನಿಗೆ ಈ ರೀತಿಯಾದಂಥ ವ್ಯತ್ಯಾಸಗಳು ಕೇವಲ ಕಲ್ಪಿತ ನಿಜವಾದ ಆತ್ಮನ ಗುಣ ಅದಲ್ಲ ನಿಜವಾದ ನೀರಿನ ಗುಣ ಅದಲ್ಲ ಅದೇ ರೀತಿ ಆತ್ಮನದ್ದು ಕೂಡ ಅಂಥೇಳಿ ಆತ್ಮನ್ನೇ ಆರೋಪಿತಾಸ್ತೋಯೇ ವರ್ಣ ರಸ ವರ್ಣಾದಿ ಅನೇಕ ಉಪಾಧಿಗಳ ಸಂಪರ್ಕದಿಂದಾಗಿ ಜಾತಿ ವರ್ಣ ನಾಮ ಆಶ್ರಮ ಮೊದಲಾದವುಗಳು ಆತ್ಮನ ಮೇಲೆ ನೀರಿನ ಮೇಲೆ ಆರೋಪಿಸಲ್ಪಟ್ಟ ರುಚಿ ಈ ಬಣ್ಣಗಳಂತೆಯೇ ಆರೋಪಿಸಲ್ಪಟ್ಟಿವೆ ಯಾವ ವ್ಯಕ್ತಿಯಾಗಲಿ ಜೀವನದಲ್ಲಿ ಅವನು ವಕೀಲನೋ ವೈದ್ಯನೋ ಅಥವಾ ಕೂಲಿಯೋ ಆಡೋ ಸಹ ಅವನ ಅಂತರಂಗದಲ್ಲಿರುವ ಚೈತನ್ಯ ಒಂದೇ ಪಡೆದ ವಿದ್ಯೆ ಕಲಿತ ವೃತ್ತಿ ಅಥವಾ ಜೀವಿತ ಜೀವನೋಪಾಯ ಇವುಗಳಲ್ಲಿ ಮಾತ್ರವೇ ಭೇದ ಅವರೆಲ್ಲರೂ ಒಂದೇ ಒಂದು ಜನಾಂಗಕ್ಕೆ ಸೇರಿದವರು ಮಾನವ ಜನಾಂಗದವರು ಆದರೆ ಬಾಹ್ಯ ವಿವರಣೆ ವಿಳಾಸ ಬೇರೆ ಬೇರೆ ಇರ್ತದೆ ಅಷ್ಟೇ ಅಂಥವ ಇವನಿ ಅಂಥವು ಅಂಥೇಳಿ ಹಾಗೆಯೇ ಚೇತನ ಎಂಬರ್ ಎಲ್ಲರಲ್ಲಿಯೂ ಇರತಕ್ಕಂಥದ್ದು ಒಂದೇ ಚೇತನ ಶಕ್ತಿ ಅದರ ಬಾಹ್ಯ ಪ್ರಕಟಣೆ ವ್ಯಕ್ತಿಗಳದೇ ಬೇರೆ ಬೇರೆ ಒಬ್ಬನಾದ್ರೂ ಎಲ್ ಎಲ್ಲರಿಗಿಂತಲೂ ಭಿನ್ನ ದೇಹ ರಚನೆ ಆಕಾರ ಮೊದಲಗಳು ಹೇಗೆ ಇರಲಿ ಜಾತಿ ಯಾವುದಾದರೂ ಆಗಿರಲಿ ಒಳಗಿನ ಮನಸ್ಸಿನ ಭಾವನೆಗಳ ಸ್ಥಿತಿ ಹೇಗೆಯೇ ಇರಲಿ ಬೌದ್ಧಿಕ ಮಟ್ಟವು ಎಷ್ಟೇ ಇರಲಿ ಆತ್ಮ ಮಾತ್ರ ಎಲ್ಲರಲ್ಲಿಯೂ ಎಲ್ಲೆಡೆಯಲ್ಲಿಯೂ ಸಮಾನವಾಗಿ ಓತಪ್ರೋತವಾಗಿ ಹಂಚಿ ಹೋಗಿದೆ ಸಮಾನವಾಗಿ ವ್ಯಾಪಿಸಿದೆ ಎಲ್ಲೆಡೆ ಯುವಕನಾದ ಆತ್ಮ ವೃದ್ಧ ಕ್ರೈಸ್ತ ಆತ್ಮ ಹಿಂದೂ ಆತ್ಮ ಮುಸ್ಲಿಂ ಇಸ್ಲಾಂ ಆತ್ಮ ಬಡ ಆತ್ಮ ಅಥವಾ ಧನಿಕ ಆತ್ಮ ಹೀಗೆಲ್ಲ ಭೇದ ಎಲ್ಲಿಯೂ ಇಲ್ಲ ಆತ್ಮಕ್ಕೆ ವಿವಿಧ ವಸ್ತುಗಳಿಗೆ ಚೇತನವನ್ನು ಕೊಟ್ಟು ಸಕಲ ವಸ್ತುಗಳನ್ನೂ ಚೇತನಗೊಳಿಸುವಂತಹ ಸತ್ಯವಸ್ತು ಒಂದೇ ಅದು ಒಂದೇ ಅದರಲ್ಲಿ ಭೇದ ಇಲ್ಲ ಬಾಹ್ಯ ಸಂಕೇತಗಳಿಗೆ ಸಿಕ್ಕದೇ ಬಾಹ್ಯ ಸಂಕೇತಗಳು ಅಂದ್ರ ಹೊರಗಿನ ವಿಳಾಸಗಳು ಅದಕ್ಕೆ ಸಿಕ್ಕದೆ ಅದು ಸದಾ ನಿರ್ಲಿಪ್ತವಾಗಿ ನಿರಾಸತ್ತಿಂದ ಸಕಲವನ್ನೂ ಸಾಕ್ಷಿಯಾಗಿ ನೋಡ್ತಾ ಇರತಕ್ಕಂತಹದ್ದು ವೀಕ್ಷಿಸ್ತಾ ಇರತಕ್ಕಂತಹ ಒಂದು ಸಾಕ್ಷಿ ಸ್ವರೂಪ ಮಾತ್ರ ಅದು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಹೇಳಿದ್ದಾರೆ ಏಕೋ ದೇವಸ್ಸರ್ವರ್ವರ್ವರ್ವರ್ವಭೂತು ಗೂಢ ಸರ್ವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮ ಅಧ್ಯಕ್ಷಸರ್ವರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲವು ನಿರ್ಗುಣಶ್ಚಾಂತ್ರಿ ಉಪನಿಷತ್ತಿನಲ್ಲಿ ಬರ್ತದೆ ಏಕೋ ದೇವ ದೇವರು ಅಥವಾ ಆತ್ಮ ಪರಮಾತ್ಮ ಎನ್ನತಕ್ಕಂಥದ್ದು ಒಂದೇ ಸರ್ವಭೂತು ಗೂಢ ಎಲ್ಲ ಚರಾಚರಗಳೊಳಗೆ ಇದು ವ್ಯಾಪಿಸಿದೆ ಅದು ಗೂಢವಾಗಿದೆ ರಹಸ್ಯವಾಗಿದೆ ಸರ್ವ್ಯಾಪಿ ಎಲ್ಲ ಕಡೆ ವ್ಯಾಪಿಸಿದೆ ಸರ್ವಭೂತಾಂತರಾತ್ಮ ಎಲ್ಲ ಭೂತಗಳ ಅಂತರಾತ್ಮವಾಗಿದೆ ಚರಾಚರಗಳ ಕರ್ಮಾಧ್ಯಕ್ಷ ಸಕಲ ಕರ್ಮಗಳ ಅಧ್ಯಕ್ಷನಾಗಿ ಸಾಕ್ಷಿಯಾಗಿದೆ ಅದು ಸರ್ವಭೂತ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಎಲ್ಲ ಭೂತಗಳ ಅಧಿವಾಸವಾಗಿದೆ ಒಳಗಡೆ ವಾಸವಾಗಿದೆ ಎಲ್ಲ ಚರಾಚರಗಳ ಸಾಕ್ಷಿ ಸಾಕ್ಷಿ ರೂಪನಾಗಿ ಎಲ್ಲವನ್ನು ನೋಡ್ತಾ ಇದೆ ಚೇತ ಚೈತನ್ಯ ರೂಪವಾಗಿ ಶಕ್ತಿ ಸ್ವರೂಪವಾಗಿ ಪ್ರೇರಣೆ ಎಲ್ಲದಕ್ಕೂ ಶಕ್ತಿ ಚೈತನ್ಯ ಅದೇ ಮಾಡಲಿಕ್ಕೆ ಕರ್ಮವನ್ನು ಕೇವಲವು ನಿರ್ಗುಣಶ್ಚ ಅದು ಕೈವಲ್ಯ ಸ್ವರೂಪವಾದ ಆತ್ಮಸ್ವರೂಪವಾದದ್ದು ನಿರ್ಗುಣವಾದದ್ದು ಗುಣಗಳಿಗೆ ನಿಲುಕದ್ದು ತ್ರಿಗುಣಾತೀತವಾದದ್ದು ಅಂತೇಳಿ ಅದು ಉಪನಿಷದ್ವಾಕ್ಯ ಹೀಗೆ ಅಂತಹ ಚೇತನ ವಸ್ತು ಸತ್ಯವಸ್ತು ಒಂದೇ ಬಾಹ್ಯ ಸಂಕೇತಗಳಿಗೆ ಸಿಕ್ಕದೇ ಇರತಕ್ಕಂಥದ್ದದು ಅನಂತ ಸಂಸಾರ ನಾಟಕದ ಏಕಮಾತ್ರ ಪ್ರೇಕ್ಷಕ ಅದು ಮಾತ್ರ ಬಾಕೆಲ್ಲರೂ ಅದರಲ್ಲಿ ಪಾತ್ರಧಾರಿಗಳೇ ಅದು ಮಾತ್ರ ಪ್ರೇಕ್ಷಕ ಆತ್ಮ ಅದು ಅಂದರೆ ಅದೇ ನಾನು ಅಂತೇಳಿ ಹೇಳ್ತಾ ಇದ್ದದ್ದು ನಾವು ಈ ಇಂದ್ರಿಯಗಳಿಂದ ಕೂಡಿರತಕ್ಕಂತಹ ಮನಸ್ಸಿನಿಂದ ಕೂಡಿರತಕ್ಕಂತಹ ಅಂಗಾಂಗಗಳಿಗೆ ಕುಡಿದಾಗ ಈ ಶರೀರ ನಾವೆಲ್ಲ ನಾವು ಆ ಆತ್ಮಸ್ವರೂಪರು ಅಂತೇಳಿ ಹೇಳ್ತಾ ಇದ್ದಾರೆ ಒಂದೇ ವಿದ್ಯುತ್ ಶಕ್ತಿ ಬೀಸಣಿಗೆಯನ್ನು ತಿರುಗಿಸ್ತದೆ ಬೆಳಕು ಅಂದರೆ ಫ್ಯಾನನ್ನು ತಿರುಗಿಸ್ತದೆ ಆಮೇಲೆ ಬೆಳಕನ್ನು ಕೊಡ್ತದೆ ಬಲ್ಬಿನ ಮೂಲಕ ವಿವಿಧ ಬಣ್ಣಗಳ ಬಲ್ಬುಗಳಿಗೆ ಬೆಳಕನ್ನು ಕೊಡುವುದು ಸಹ ಅದುವೇ ವಿದ್ಯುತ್ ಶಕ್ತಿ ಒಂದೇ ವಿದ್ಯುತ್ತಿಗೆ ಬೇರೆ ಬೇರೆ ಬಣ್ಣ ಇಲ್ಲ ಆದರೆ ಬಲ್ಬುಗಳು ಬೇರೆ ಬೇರೆ ಬಣ್ಣದ್ದು ಕೂಡ ಉರಿತದೆ ಆ ವಿದ್ಯುತ್ತಿನಿಂದ ಹೊರಗೆ ತೋರುವಂಥ ವ್ಯತ್ಯಾಸಗಳಿಂದಾಗಿ ಬೇರೆ ಬೇರೆ ಉಪಕರಣಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಮೂಢರು ಬೇರೆ ಬೇರೆಯಾಗಿ ಕರೀತಾರೆ ಅದರದ್ದು ಬೇರೆ ಇದರದ್ದು ಬೇರೆ ಅಂತ ಆದರೂ ವಿದ್ಯುತ್ ಶಕ್ತಿಯ ಗುಟ್ಟನ್ನು ಅರಿತವನಿಗೆ ಅದೆಲ್ಲವೂ ಒಂದೇ ಶಕ್ತಿ ಅಂತೇಳಿ ಗೊತ್ತು ಒಬ್ಬ ಎಲೆಕ್ಟ್ರಿಷಿಯನಿಗೆ ಅಥವಾ ವಿದ್ಯುತ್ತಿನ ಬಗ್ಗೆ ಚೆನ್ನಾದ ತಿಳಿವಿರುವವನಿಗೆ ವಿದ್ಯುತ್ತು ಒಂದೇ ಅಂಥೇಳಿ ಗೊತ್ತಿರ್ತದೆ ಅದರ ಬಣ್ಣ ಅಥವಾ ಗುಣ ಬೇರೆ ಬೇರೆ ಎಲ್ಲ ಒಂದೇ ಅಂಥೇಳಿ ಅದು ಒಂದೊಂದು ಉಪಕರಣ ಸಲಕರಣೆಗಳನ್ನು ಪ್ರವೇಶಿಸಿ ಒಂದೊಂದು ರೀತಿಯಲ್ಲಿ ಅದರ ಪರಿಣಾಮವನ್ನು ಬೀರುತ್ತದೆ ಆ ಉಪಕರಣದ ದಿಸೆಯಿಂದಾಗಿ ವಿದ್ಯುತ್ತಿನ ಗುಣ ಹೊರಗಿನ ಯಾವ ಸಲಕರಣೆಗಳಿವೆ ಅದು ಒಂದೊಂದು ರೀತಿಯ ಕೆಲಸ ಮಾಡ್ತವೆ ನೀರು ಸ್ವತಃ ಬಣ್ಣವಿಲ್ಲದ್ದು ಆದರೂ ಅದಕ್ಕೆ ಬಣ್ಣಗಳನ್ನು ಬೆರೆಸಿದಾಗ ಅದು ಕೆಂಪು ಹಳದಿ ಬಿಳಿಯಾಗಿ ತೋರ್ಬೋದು ಹಾಗೆಯೇ ಬೇರೆ ಬೇರೆ ವಿಧವಾದ ವಾಸನೆಗಳಿಂದಾಗಿ ಅಂದರೆ ಸಂಸ್ಕಾರಗಳಿಂದಾಗಿ ಪೂರ್ವ ಹಿಂದೆ ಮಾಡಿದಂತಹ ಪಾಪಪುಣ್ಯ ಸಂಸ್ಕಾರದ ಫಲದಿಂದಾಗಿ ಅದನ್ನು ವಾಸನೆ ಅಂತ ಹೇಳಿದ್ದು ಅವುಗಳಿಂದಾಗಿ ಮನುಷ್ಯ ಮನುಷ್ಯನಿಗೆ ವ್ಯತ್ಯಾಸ ತೋರುತ್ತದೆ ಒಬ್ಬನ ಗುಣ ಸ್ವಭಾವಗಳು ಬೇರೆ ಬೇರೆ ಆಗಿರ್ತದೆ ಉಪಾಧಿಗಳಿಂದಾದಂತಹ ವಿಧದ ಕಲ್ಮಶಗಳನ್ನು ತೊಡೆದು ಹಾಕಿದಾಗ ಈ ರೀತಿಯ ಉಪಾಧಿಗಳು ನಾಮ ರೂಪ ಗುಣ ಆಶ್ರಮ ಜಾತಿ ಮುಂತಾದದ್ದೆಲ್ಲ ಉಪಾಧಿ ಅಂತೇಳಿ ಹೇಳೋದು ಅದಕ್ಕೆ ಅಂದರೆ ಡೆಸಿಗ್ನೇಷನ್ ಅಂತೇಳಿ ಹೇಳಿದ ಹಾಗೆ ಈಗ ಇಂಥದ್ದು ವೈದ್ಯಾಧಿಕಾರಿ ಅಥವಾ ಕಾರ್ಯನಿರ್ವಾಹಕ ಅಭಿಯಂತರರು ಹೀಗೆ ಬೇರೆ ಬೇರೆ ಹುದ್ದೆಗಳಿರ್ತದೆ ಅದಕ್ಕೆ ಹುದ್ದೆ ಅದಕ್ಕೆ ಉಪಾಧಿ ಅಂತೇಳಿ ಹೇಳೋದು ಅಥವಾ ವಿದ್ಯುತ್ ಗುತ್ತಿಗೆದಾರರು ಯಾವುದೇ ಆಗಲಿ ಆಗ ಅದೆಲ್ಲ ಉಪಾಧಿಗಳು ಹೊರಗಿನ ಈ ಎಲ್ಲ ವಿಧದ ಕಲ್ಮಶಗಳನ್ನು ತೊಡೆದು ಹಾಕಿದಾಗ ಎಲ್ಲ ವ್ಯಕ್ತಿಗಳಲ್ಲಿಯೂ ಆಂತರಿಕವಾಗಿ ಹರಿಯುತ್ತಾ ಚೇತನ ಒಂದೇ ಅನ್ನುವಂಥದ್ದು ತಿಳಿಯುತ್ತದೆ ಹಾಗೆ ನಮಗೆ ಕಂಡು ವೈವಿಧ್ಯತೆ ಒಂದೇ ಒಂದು ವಸ್ತುವಿನ ಮೇಲೆ ಆರೋಪಿಸಿದಂತಹ ಆಭಾಸ ಮಾತ್ರ ಎಂಬುದು ಕೂಡ ಅರಿವಾಗ್ತದೆ ನಾವು ಅದನ್ನು ಹೊರಗಿನಿಂದ ಆರೋಪಿಸುವಂಥದ್ದಷ್ಟೇ ವ್ಯಾವಹಾರಿಕವಾಗಿ ಆದರೆ ಪಾರಮಾರ್ಥಿಕವಾಗಿ ಒಳಗೆ ಇರತಕ್ಕಂಥದ್ದು ಒಂದೇ ಆ ಚೇತನವಿಲ್ಲದೆ ಜೀವನವು ಅಸ್ತಿತ್ವವಿಲ್ಲದಂತಹ ಅಸಾಧ್ಯವಾದಂಥ ಅಂಧಕಾರ ಮಾತ್ರ ಎನ್ನುವಂಥ ಅರಿವು ಕೂಡ ಆಗ್ತದೆ ಆ ಒಳಗಿನ ಚೇತನ ಇಲ್ಲದರೊಳಗೆ ಇರತಕ್ಕಂಥ ಅದು ಇಲ್ಲದಿದ್ದರೆ ಇದೆಲ್ಲವೂ ಸೊನ್ನೆಯ ಅಂಥೇಳಿ ನಮಗೆ ಗೊತ್ತಾಗ್ತದೆ ಇದು ಯಾವುದು ಉಳಿಯುವುದಿಲ್ಲ ಯಾವ ಉಪಾಧಿಯಿಲ್ಲ ಕೇವಲ ಶವ ಆಗಿ ಬಿಡ್ತದೆ ಚೇತನ ಇಲ್ಲದಿದ್ದರೆ ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಪಂಚೀಕೃತ ಮಹಾಭೂತ ಸಂಭವಂ ಕರ್ಮ ಸಂಚಿತ ಶರೀರ ಸುಖದುಃಖಾಂ ಭೋಗಾಯತನ ಮುಚ್ಚ್ಯತೆ ಅಂದರೆ ಪಂಚೀಕೃತವಾದ ಮಹಾಭೂತ ಸಂಭವಂ ಮಹಾಭೂತಗಳಿಂದ ಆಗಿರುವಂತದ್ದು ಆಮೇಲೆ ಕರ್ಮಸಂಚಿತಂ ಕರ್ಮಗಳಿಂದ ಏರ್ಪಟ್ಟಿರುವಂಥದ್ದು ಸಂಗ್ರಹಿತ ಸಂಗ್ರಹಿತವಾದದ್ದು ಸುಖ ದುಃಖಾನಾಂ ಭೋಗಾಯತನ ಶರೀರಂ ಸುಖ ದುಃಖಗಳನ್ನು ಅನುಭವಿಸುವ ಸ್ಥಾನವಾಗಿ ಆಶ್ರಯ ಸ್ಥಾನವಾಗಿರತಕ್ಕಂಥದ್ದು ಆದಂತಹದ್ದೇ ಈ ಸ್ಥೂಲ ಶರೀರ ಅಂತೇಳಿ ಎನಿಸ್ತದೆ ಇದು ಉಚ್ಯತೆ ಅಂಥೇಳಿ ಹಾಗಾದರೆ ಈ ಹೊರಗಿನ ಶರೀರ ಅಂತ ಹೇಳಿದರೆ ಯಾವುದು ಉಪಾಧಿಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಒಂದೊಂದೇ ಪಂಚೀಕೃತ ಮಹಾಭೂತ ಸಂಭವಂ ಕರ್ಮ ಸಂಚಿತ ಶರೀರಂ ಸುಖ ದುಃಖಾನಾಂ ಭೋಗಾಯತನ ಮುಚ್ಚತಿ ಅಂದರೆ ಪೃಥ್ವಿ ಅಪ್ ತೇಜಸ್ಸು ವಾಯು ಆಕಾಶ ಎಂಬಂತಹ ಪಂಚಭೂತಗಳಲ್ಲಿ ಒಂದೊಂದರಲ್ಲಿಯೂ ಮಿಕ್ಕ ನಾಲ್ಕು ಕೂಡ ಬೆರೆತು ಐದರಲ್ಲಿ ಐದರಲ್ಲಿ ಒಂದು ಯಾವುದಿದೆ ತಕ್ಕೊಂಡ್ರೆ ಉಳಿದ ನಾಲ್ಕು ಅದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೆರೆತು ಇದೇ ರೀತಿ ಒಂದಕ್ಕೊಂದು ಬೆರೆತು ಪಂಚೀಕೃತ ಪಂಚೀಕರಣ ಅಂತ ಹೇಳ್ತಾರೆ ಅದಕ್ಕೆ ಈ ರೀತಿ ಪರಸ್ಪರ ಬೆರೆತು ಬೇರೆ ಬೇರೆ ಪ್ರಮಾಣದಲ್ಲಿ ಪಂಚೀಕೃತವಾದಂಥ ಮಹಾಭೂತಗಳಾಗ್ತವೆ ಅವುಗಳಿಂದಲೇ ನಮ್ಮ ಶರೀರ ಆಗಿದೆ ಹೀಗಾಗಿ ಪಂಚೀಕೃತವಾದಂಥ ಈ ಶರೀರ ಪಂಚೀಕೃತವಾದ ಮಹಾಭೂತಗಳಿಂದ ಆಗಿರುವಂಥದ್ದು ಆಮೇಲೆ ಕರ್ಮ ಸಂಚಿತಮ್ ಹಿಂದೆ ಮಾಡಿದ ಪುಣ್ಯಪಾಪ ಕರ್ಮಗಳು ಯಾವುದಿದೆ ಅದರಿಂದ ಕೂಡ ಈ ಶರೀರ ಉಂಟಾಗ್ತದೆ ನಮಗೆ ಎಲ್ಲಿ ಹುಟ್ಟಬೇಕು ಹೇಗೆ ಹುಟ್ಟಬೇಕು ಎನ್ನತಕ್ಕಂಥದ್ದು ಜನ್ಮ ಬರುವಂಥದ್ದು ಹಿಂದಿನ ಕರ್ಮದ ಫಲವಾಗಿ ಸಂಚಿತ ಕರ್ಮದ ಫಲವಾಗಿ ಶರೀರ ಆಮೇಲೆ ಸುಖ ದುಃಖಾನ ಭೋಗಾಯತನಂ ಹಾಗೆಯೇ ಆ ಮಾಡಿರತಕ್ಕಂತಹ ಕರ್ಮಗಳ ಪಾಪಪುಣ್ಯಗಳ ಅನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇರತಕ್ಕಂತಹ ಒಂದು ಆಯತನಂ ಆಶ್ರಯಸ್ಥಾನ ಅದಕ್ಕೆಲ್ಲ ಆಶ್ರಯಸ್ಥಾನವಾಗಿರ್ತಕ್ಕಂಥದ್ದೇ ಈ ಸ್ಥೂಲ ಶರೀರ ಹೊರಗೆ ನಾವು ನೋಡುವಂಥದ್ದು ಮಹಾಭೂತಗಳ ಪೃಥ್ವಿ ಅಗ್ನಿ ನೀರು ವಾಯು ಆಕಾಶ ಇವುಗಳ ಪಂಚೀಕರಣದಿಂದ ಮಿಶ್ರಣದಿಂದ ಕರ್ಮದಿಂದ ಸಂಪಾದಿಸಲ್ಪಟ್ಟ ಸ್ಥೂಲ ಶರೀರವು ಸುಖ ದುಃಖಗಳ ಆಯತನವಾಗಿರುತ್ತದೆ ಅಂಥೇಳಿ ಇಲ್ಲಿ ಈ ಹನ್ನೆರಡನೇ ಶ್ಲೋಕ ಹೇಳ್ತಾ ಇದೆ ಶಂಕರಾಚಾರ್ಯರು ರೀತಿ ಹೇಳ್ತಾ ಇದ್ದಾರೆ ಅಂದರೆ ಪೂರ್ವಾರ್ಜಿತ ಕರ್ಮಗಳಿಂದ ನಿರ್ಧರಿಸಲ್ಪಟ್ಟು ನಾವು ಹಿಂದೆ ಮಾಡಿದ ಹಿಂದೆ ಸಂಗ್ರಹಿಸಿದ ಕರ್ಮದಿಂದ ನಿರ್ಧರಿಸಲ್ಪಟ್ಟು ಪಂಚೀಕರಣಗೊಂಡ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟ ಅಂದರೆ ಅದರ ಪ್ರಕಾರ ಪಂಚೀಕರಣಗೊಂಡ ಪಂಚಭೂತಗಳಿಂದ ನಮ್ಮ ಶರೀರ ನಿರ್ಮಿಸಲ್ಪಡ್ತದೆ ನಾವು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಯಾವ ರೀತಿ ಶರೀರ ಆಗಬೇಕು ಅಂತೇಳಿ ಎಲ್ಲಿ ಹುಟ್ಟಬೇಕು ಅಂತೇಳಿ ಕೂಡ ಈ ದೇಹವು ಸುಖ ದುಃಖಗಳನ್ನು ಅನುಭವಿಸೋದಕ್ಕೆ ಆಗಿರತಕ್ಕಂಥ ಒಂದು ಮನೆ ಅಂಥೇಳಿ ಕರೆಯಲ್ಪಡ್ತದೆ ಈಗ ನಾವು ಪರಿಮಿತಿಗೊಳಿಸುವಂಥ ಉಪಾಧಿಗಳು ಹೇಗೆ ಉತ್ಪತ್ತಿ ಆಗ್ತವೆ ಈ ಶರೀರ ಅಥವಾ ಈ ಉಪಾಧಿಗಳು ನಮ್ಮ ಈಗ ವೈದ್ಯ ಇರ್ಬೋದು ವಕೀಲ ಇರ್ಬೋದು ವಿದ್ಯುತ್ ಎಲೆಕ್ಟ್ರಿಷಿಯನ್ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು ಯಾರೇ ಆದರೂ ಇಂಜಿನಿಯರ್ ಇರ್ಬೋದು ಇದು ಹೇಗೆ ಶಿಕ್ಷಕ ಇರ್ಬೋದು ಇದರಲ್ಲಿ ಹೇಗೆ ಉತ್ಪತ್ತಿ ಆಗ್ತದೆ ಈ ದೇಹ ಅಥವಾ ಕೋಶಗಳ ಜನನ ಮತ್ತು ಬೆಳವಣಿಗೆ ಹೇಗೆ ಈ ಶರೀರದ ಅವು ಆತ್ಮನನ್ನು ಹೇಗೆ ಆಚ್ಛಾದಿಸುತ್ತವೆ ಮುಚ್ಚುತ್ತವೆ ಎಂಬುದನ್ನು ವಿಮರ್ಶಿಸುವ ಈ ಮೂರು ದೇಹಗಳನ್ನು ಅಂದರೆ ಸ್ಥೂಲ ಶರೀರ ಅದು ದೇಹ ಹೊರಗಡೆ ಕಾಣತಕ್ಕಂಥದ್ದು ಆಮೇಲೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತೇಳಿ ಕರೀತಾರೆ ಮೂರು ದೇಹಗಳಿದೆ ಸ್ಥೂಲ ಶರೀರ ಅಂತೇಳಿ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಿರತಕ್ಕಂಥದ್ದು ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಪಂಚಭೂತಗಳು ಪ್ರಾಣ ಹೋದ ಮೇಲೆ ದೇಹಕ್ಕೆ ಆಗುವಂಥ ಅವಸ್ಥೆಯನ್ನು ನೋಡಿ ಅದರಿಂದ ಪ್ರಾಣ ದೇಹದ ಉಷ್ಣವು ನಾಶವಾಗಿ ದೇಹ ತಣ್ಣಗಾಗ್ತದೆ ಅದರಲ್ಲಿ ಅಂದರೆ ಅದರಲ್ಲಿದ್ದಂಥ ಅಗ್ನಿ ಅಂಶ ನಷ್ಟ ಆಯಿತು ದೇಹ ಉಬ್ಬಿಕೊಂಡು ಅದರಿಂದ ಗಾಳಿಯೂ ಸಹ ಹೊರಬರ್ತದೆ ಅಂದರೆ ವಾಯುನಂಶವು ನಾಶವಾಯಿತು ಕೂಡಲೇ ಅದು ಕೊಳೆಯಲು ಆರಂಭಿಸುತ್ತೆ ಅದರಲ್ಲಿದ್ದಂಥ ದ್ರವರೂಪವೆಲ್ಲ ಹೆಂಗಿ ಹೋಗಿ ಅದು ಬರೀ ಪೃಥ್ವಿ ರೂಪವಾದ ಶರೀರ ಉಳಿಯುತ್ತದೆ ಅದನ್ನು ಮಣ್ಣು ಮಾಡಿದರೆ ಅದನ್ನು ನಶಿಸಿ ಮಣ್ಣನ್ನು ಸೇರುತ್ತದೆ ಕೊನೆಗೆ ಆ ದೇಹವು ಅಲ್ಲಿಯೇ ಅಲ್ಲಿಯವರೆಗೂ ಆವರಿಸಿದಂತಹ ಆಕಾಶಕ್ಕೆ ಬಿಡುಗಡೆಯಾಗಿ ಅದು ಆಕಾಶವನ್ನು ಸೇರುತ್ತದೆ ಹೀಗೆ ಪಂಚಭೂತಗಳಲ್ಲಿ ಲೀನಾಗ್ತದೆ ಶರೀರ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಸಹ ಸ್ಥೂಲವು ಸೂಕ್ಷ್ಮದಿಂದ ನಿರ್ಮಿಸಲ್ಪಡ್ತದೆ ಕಾರಣವೇ ಕಾರ್ಯವಾಗಿ ಪರಿಣಾಮ ಹೊಂದುತ್ತದೆ ಅಂದರೆ ಸ್ಥೂಲವು ಅಂದರೆ ಸ್ಥೂಲ ದೇಹ ಅಥವಾ ಸ್ಥೂಲವಾಗಿ ಕಾಣತಕ್ಕಂಥ ಯಾವುದಿದೆ ಅದು ಅದಕ್ಕೊಂದು ಮೂಲ ಸೂಕ್ಷ್ಮ ಅಂತೇಳಿರ್ತದೆ ಈಗ ಉದಾಹರಣೆಗೆ ಪೃಥ್ವಿ ಅಂದರೆ ಭೂಮಿ ಸ್ಥೂಲವಾಗಿ ಕಾಣತಕ್ಕಂಥದ್ದು ಅದರ ಮೂಲ ಪೃಥ್ವಿ ಅಭಿಮಾನಿ ದೇವತೆ ಯಾರು ಭೂದೇವಿ ಅಂತ ನಾವು ಹೇಳ್ತೇವೆ ಅಥವಾ ಬೇರೆ ದೇವತೆಗಳು ಕೂಡ ಇದ್ದಾರೆ ಪೃಥ್ವಿ ಅಭಿಮಾನಿ ದೇವತೆಗಳು ಹೀಗೆ ಆ ಸೂಕ್ಷ್ಮ ಯಾವುದಿದೆ ಅದರಿಂದ ಸ್ಥೂಲ ಕಾರಣವೇ ಕಾರ್ಯವಾಗಿ ಪರಿಣಾಮ ಹೊಂದುತ್ತದೆ ಕಾರಣ ಯಾವುದು ಎಲ್ಲ ಸೃಷ್ಟಿಗೂ ಕಾರಣ ಮೂಲ ಕಾರಣ ಬ್ರಹ್ಮವಸ್ತು ಪರಬ್ರಹ್ಮ ಅಂತೇಳಿ ಇದ್ದರೆ ಅದುವೇ ಕಾರ್ಯವಾಗಿ ಅಂದರೆ ಸೃಷ್ಟಿಯಾಗಿ ಪರಿಣಾಮ ಹೊಂಟುತ್ತದೆ ಎನ್ನುವಂಥದ್ದು ಎಲ್ಲರಿಗೂ ತಿಳಿದ ವಿಷಯ ಪಂಚೀಕರಣ ಹೇಗೆ ಆಗ್ತದೆ ಅದರಲ್ಲಿ ಈ ಪಂಚಭೂತಗಳು ಹೇಗೆ ಪರಸ್ಪರ ಮಿಳಿತವಾಗಿ ಅವುಗಳ ತನ್ಮಾತ್ರ ಅವಸ್ಥೆಯಿಂದ ಹೇಗೆ ಸ್ಥೂಲಭೂತಗಳಾಗಿ ಪರಿಣಾಮ ಹೊಂತವೆ ಅಂಥೇಳಿ ನಾವು ವಿಸ್ತಾರವಾಗಿ ಅದನ್ನು ಪುರಾಣಾದಿಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಅದನ್ನು ಹೇಳಿದ್ದಾರೆ ಪಂಚೀಕರಣ ಅಂತ ಹೇಳಿದರೆ ಹೇಗೆ ಅನ್ನತಕ್ಕಂಥದ್ದು ಹ್ಞೂ ನಾವೀಗ ಅದನ್ನು ನೋಡೋದಿದ್ರೆ ಪಂಚವಿಧ ಸ್ವವಿಭಜನೆ ಮತ್ತು ಪರಸ್ಪರ ಸಂಯೋಜನೆ ಯಾವ ರೀತಿ ಅಂಥೇಳಿ ಅಂದರೆ ಆ ಪಂಚಭೂತಗಳಿವೆ ಆಕಾಶ ಆತ್ಮನಃ ಆಕಾಶ ಸಂಭೂತ ಆಕಾಶ ವಾಯು ವಾಯುರಗ್ನಿ ಅಗ್ನೇರಾಪ ಅದಭ್ಯ ಪೃಥ್ವೀ ಈ ರೀತಿ ಸೃಷ್ಟಿ ಆಯಿತು ಪೃಥ್ವೀಭ್ಯೋ ಪೃ ಪೃಥಿವ್ಯಾ ಔಷಧಯ ಅನ್ನಂ ಈ ರೀತಿ ಬರ್ತದೆ ಸೃಷ್ಟಿ ಇದರಲ್ಲಿ ಈಗ ಈ ಆಕಾಶ ವಾಯು ಅಗ್ನಿ ಆಪಸ್ ಮತ್ತು ಪೃಥ್ವಿ ಇವುಗಳು ಯಾವ ರೀತಿ ಪಂಚೀಕರಣಗೊಳ್ಳುತ್ತೆ ಪಂಚೀಕರಣ ಅಂದರೆ ಹೇಗೆ ಅವುಗಳು ಹೇಗೆ ಪರಸ್ಪರ ಮಿಶ್ರ ಆಗಿ ಸೃಷ್ಟಿಯಾಗ್ತದೆ ಉಳಿದ ಇದನ್ನು ಸೃಷ್ಟಿ ಪಂಚಭೂತಗಳಿಂದ ಹೇಗೆ ಆಗ್ತದೆ ಅಂಥೇಳಿ ಪಂಚವಿಧದ ಸ್ವವಿಭಜನೆ ಅವುಗಳ ವಿಭಜನೆ ಆಗಿ ಆ ಒಂದೊಂದು ಭಾಗಗಳು ಇನ್ನೊಂದು ವೃದ್ಧಿಗೆ ಬೆರೆಯುವಂಥದ್ದು ಪರಸ್ಪರ ಸಂಯೋಜನೆ ಇದು ಹೇಗೆ ಅಂಥೇಳಿ ಹ್ಞೂ ಪಂಚೀಕರಣ ಮತ್ತು ತ್ರಿವೃತ್ಕರಣ ಅಂತೇಳಿ ಕೂಡ ಹೇಳ್ತಾರೆ ಅಂದರೆ ತ್ರಿವೃತ್ಕರಣ ಅಂದರೆ ಮೂರನೇ ಒಂದು ಅಂಶ ಒಂದೊಂದರ ಮೂರನೇ ಒಂದಂಶ ತ್ರಿವೃತ್ಕರಣ ಆವರಿಸುವಂಥದ್ದು ಒಂದನ್ನೊಂದು ಹೇಗೆ ಅಂಥೇಳಿ ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿಯು ಪಂಚಮಹಾಭೂತಗಳು ಅವು ಸ್ಥೂಲ ರೂಪವನ್ನು ಪಡೆಯುವಂಥ ಪಡೆಯುವುದಕ್ಕೆ ಮೊದಲು ತಮ್ಮ ನಿಜ ಸ್ಥಿತಿಯಲ್ಲಿರುವಾಗ ಈಗ ನೋಡಿ ಆಕಾಶ ನಮಗೆ ಕಾಣಿಸ್ತದೆ ಅಥವಾ ಅಗ್ನಿ ವಾಯು ಜಲ ಪೃಥ್ವಿ ಎಲ್ಲ ನಾವು ನೋಡ್ತೇವೆ ಅನುಭವಿಸ್ತೇವೆ ಅವುಗಳು ನಾವು ನೋಡೋದಾದ ಸ್ಥೂಲ ರೂಪ ಹೊರಗೆ ಕಾಣಿಸ್ತಕ್ಕಂಥದ್ದು ಅದನ್ನು ಆ ಸ್ಥೂಲ ರೂಪವನ್ನು ಪಡೆಯುವ ಮೊದಲು ತಮ್ಮ ನಿಜ ಸ್ಥಿತಿಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಇರುವಾಗ ಅವುಗಳನ್ನು ತನ್ಮಾತ್ರ ಅಂತೇಳಿ ಕರೀತೇವೆ ತನ್ಮಾತ್ರೆಗಳು ಅಂಥೇಳಿ ಅವುಗಳ ಸ್ಥೂಲತೆ ಐದು ಹಂತಗಳಲ್ಲಿ ಆಗ್ತದೆ ಸ್ಥೂಲ ಅವುಗಳೇ ಸ್ಥೂಲತೆಯನ್ನು ಹೊಂದುವಂಥದ್ದು ಐದು ಹಂತಗಳಲ್ಲಿ ಮೊದಲನೇ ಸೂಕ್ಷ್ಮ ರೂಪದಲ್ಲಿ ಇರತಕ್ಕಂಥ ಪಂಚಭೂತಗಳು ಮೊದಲನೇ ಹಂತ ಅವು ತಮ್ಮ ಸ್ಥಿತಿಯಲ್ಲೇ ಶುದ್ಧ ರೂಪದಲ್ಲಿ ಇರ್ತವೆ ಮೊದಲಿಗೆ ಎರಡನೇ ಹಂತದಲ್ಲಿ ಪಂಚಭೂತಗಳ ಪ್ರತಿಯೊಂದು ತನ್ಮಾತ್ರವು ಎರಡು ಸಮಭಾಗಗಳಾಗಿ ವಿಭಜನೆಯನ್ನು ಹೊಂದುವಂಥ ಸೂಚನೆಯನ್ನು ಪ್ರಕಟಿಸ್ತದೆ ಪ್ರತಿಯೊಂದು ತನ್ಮಾತ್ರ ಅಂತ ಹೇಳಿದರೆ ಇಲ್ಲಿ ಆಕಾಶದ್ದು ಶಬ್ದ ತನ್ಮಾತ್ರ ವಾಯುವಿನದ್ದು ಸ್ಪರ್ಶ ತನ್ಮಾತ್ರ ಅಂದರೆ ಅದರ ಸ್ವಭಾವ ಅದು ಅದರ ಗುಣ ಆಕಾಶ ಶಬ್ದ ಆಕಾಶದಲ್ಲಿ ಆಕಾಶದ ವಿಶೇಷವಾದ ಗುಣ ವಾಯು ಿನ ವಿಶೇಷ ಗುಣ ಸ್ಪರ್ಶ ಸ್ಪರ್ಶದಿಂದಲೇ ನಮಗೆ ಗೊತ್ತಾಗುವಂಥದ್ದು ಹ್ಞೂ ವಾಯುವಿದ್ಯೆ ಅಂಥೇಳಿ ಅಗ್ನಿ ಅಗ್ನಿಯದು ರೂಪ ತನ್ಮಾತ್ರ ಆಕಾರ ಅಗ್ನಿಯಿಂದ ಆರಂಭವಾಗುವಂಥದ್ದು ವಾಯು ಅಂತ ಆಕಾಶದಲ್ಲಿ ನಮಗೆ ಆಕಾರ ಗೊತ್ತಾಗೋದಿಲ್ಲ ಅಗ್ನಿಯಲ್ಲಿ ಒಂದು ಆಕಾರ ಕಾಣ್ತದೆ ನಮಗೆ ಬೆಂಕಿ ಉರಿಯುವಾಗ ಅದಕ್ಕೊಂದು ಆಕಾರ ಕಾಣ್ತದೆ ಅಲ್ಲಿ ರೂಪ ಅಂತ ಹೇಳ್ತೇವೆ ಅದಕ್ಕೆ ತನ್ಮಾತ್ರೆ ಆಮೇಲೆ ಜಲ ಇದಕ್ಕೆ ರಸ ತನ್ಮಾತ್ರೆ ಅಂತ ಹೇಳ್ತಾರೆ ಹ್ಞೂ ಅಂದರೆ ರಸ ದ್ರವ ರೂಪವಾದಂಥದ್ದು ಒಂದು ಗುಣ ಅದರದ್ದು ಹರಿಯುವಂಥದ್ದು ಹರಿವಿಕೆ ಆಮೇಲೆ ಪೃಥ್ವಿ ಇದು ಗಂಧ ಇದರ ತನ್ಮಾತ್ರೆ ಗಂಧ ಅದರ ಪರಿಮಳ ಮಣ್ಣು ಮಣ್ಣು ಬಿಸಿಯಾಗಿ ಕಾದಾಗ ಅದಕ್ಕೆ ಹೇಗೆ ನೀರು ಬಿದ್ದಾಗ ಮಳೆಯಲ್ಲಿ ನೀರು ಬಿದ್ದಾಗ ಹೇಗೆ ಒಂದು ಪರಿಮಳ ಬರ್ತದೆ ಅದಕ್ಕೆ ಗಂಧ ತನ್ಮಾತ್ರೆ ಅಂತೇಳಿ ಹೇಳ್ತಾರೆ ಪೃಥ್ವಿಯ ಗುಣ ಹೀಗೆ ಪಂಚಭೂತಗಳ ಪ್ರತಿಯೊಂದು ತನ್ಮಾತ್ರವೂ ಕೂಡ ಎರಡು ಸಮಭಾಗಗಳಾಗಿ ವಿಭಜನೆಯನ್ನು ಹೊಂದುವಂತಹ ಸೂಚನೆಯನ್ನು ಪ್ರಕಟಿಸ್ತದೆ ಆ ಶಬ್ದ ತನ್ಮಾತ್ರ ಇರ್ಬೋದು ಸ್ಪರ್ಶ ತನ್ಮಾತ್ರ ಇರ್ಬೋದು ರೂಪ ತನ್ಮಾತ್ರ ಇರ್ಬೋದು ರಸತನ್ಮಾತ್ರ ಇರ್ಬೋದು ಗಂಧ ತನ್ಮಾತ್ರ ಇರ್ಬೋದು ಅವುಗಳು ಎರಡಾಗಿ ವಿಭಜಿಸ್ತವೆ ವಿಭಾಗವಾಗ್ತವೆ ಮೂರನೇ ಹಂತ ಅವು ಪ್ರತಿಯೊಂದು ಎರಡಾಗಿ ವಿಭಜನೆ ಆಗ್ತವೆ ವಿಭಜನೆ ಸೂಚನೆ ಪ್ರಕಟಾಯಿತು ಎರಡನೇ ಹಂತದಲ್ಲಿ ಮೂರನೇದಲ್ಲೂ ವಿಭಜನೆ ಆಗ್ತವೆ ನಾಲ್ಕನೇ ಹಂತ ಈ ಸ್ಥಿತಿಯಲ್ಲಿ ಪ್ರತಿಯೊಂದು ತನ್ಮಾತ್ರದ ಒಂದು ಅರ್ಧ ಭಾಗವು ಹಾಗೆಯೇ ಇದ್ದು ಇನ್ನೊಂದು ಭಾಗವು ನಾಲ್ಕು ಸಮಾನ ಭಾಗಗಳಾಗಿ ವಿಭಜನೆ ಹೊಂದುತ್ತದೆ ನೋಡಿ ಆಕಾಶದಲ್ಲಿ ಶಬ್ದ ತನ್ಮಾತ್ರೆ ಆಕಾಶದ್ದು ಶಬ್ದ ತನ್ಮಾತ್ರೆಯನ್ನು ಎರಡು ಭಾಗವಾಗಿ ಮಾಡಿ ಆಗುವಾಗ ಅದರಲ್ಲಿ ಒಂದು ಭಾಗ ಹಾಗೆಯೇ ಇರ್ತದೆ ಶುದ್ಧವಾಗಿಯೇ ಇನ್ನೊಂದು ಭಾಗ ಅದು ಪುನಃ ನಾಲ್ಕು ಸಮಾನ ಭಾಗಗಳಾಗಿ ವಿಭಜನೆಯನ್ನು ಹೊಂದುತ್ತದೆ ಅಂತೇಳಿ ಕಲ್ಪಿಸಿಕೊಳ್ಬೇಕು ನಾವು ಪ್ರತಿಯೊಂದು ಭಾಗವು ಪೂರ್ಣ ತನ್ಮಾತ್ರದ ಎಂಟನೇ ಒಂದು ಭಾಗವೂ ಆಗ ಈ ಒಂದು ಭಾಗ ಹಾಗೆ ಇರ್ತದಲ್ಲ ಅರ್ಧ ಭಾಗ ಇನ್ನೊಂದು ಅರ್ಧದಲ್ಲಿ ಪುನಃ ನಾಲ್ಕು ಭಾಗ ಮಾಡಿ ಆಗುವಾಗ ಒಟ್ಟು ಅದು ಒಂದೊಂದು ಭಾಗವು ಎಂಟನೇ ಒಂದು ಭಾಗ ಆಗ್ತದೆ ಇಡೀಯ ಯಾಕೆ ಅರ್ಧ ಹ್ಞೂ ಅಂಥೇಳಿದರೆ ಎರಡನೇ ಒಂದಾಯಿತು ಎರಡನೇ ಒಂದನ್ನು ಪುನಃ ನಾಲ್ಕು ಭಾಗ ಮಾಡಿ ಆಗುವಾಗ ನಾಲ್ಕು ಎರಡು ಎಂಟು ಎಂಟನೇ ಒಂದು ಆಯಿತು ಇನ್ನೊಂದನ್ನು ನಾಲ್ಕು ಭಾಗ ಮಾಡಿದರೆ ಅಷ್ಟೇ ಆಗ ಎಂಟು ಭಾಗಗಳಾಗ್ತದೆ ಒಟ್ಟು ಹ್ಞೂ ಹಾಗಾಗಿ ಇದು ಎಂಟರಲ್ಲಿ ಒಂದು ಭಾಗ ಅಂಥೇಳಿ ಈಗ ಇನ್ನೊಂದು ವಿಡಿಯಾಗಿ ಇದೆ ಇಟ್ಟುಕೊಳ್ಳುವ ಒಂದು ಈ ಅರ್ಧದಲ್ಲಿ ಪುನಃ ನಾಲ್ಕು ಭಾಗಗಳು ಹಾಗಾಗಿ ಅದು ಒಂದೊಂದು ಎಂಟನೇ ಒಂದು ಅಂತೇಳಿ ಆಗ್ತದೆ ಹೀಗೆ ಮೊದಲನೆಯ ಸ್ಥಿತಿಯಲ್ಲಿದ್ದಂತಹ ತನ್ಮಾತ್ರಗಳು ಐದು ಭಾಗಗಳಾಗಿ ವಿಭಜನೆ ಹೊಂದುತ್ತವೆ ಒಂದು ಅರ್ಧ ಭಾಗವಾಗಿರ್ತದೆ ಮತ್ತೊಂದು ನಾಲ್ಕು ಭಾಗಗಳಾಗಿ ಇರ್ತದೆ ಅಂದರೆ ನಾಲ್ಕು ಎಂಟನೇ ಒಂದು ಭಾಗಗಳು ಇರ್ತವೆ ನಾಲ್ಕು ತುಂಡುಗಳು ಕೂಡ ಎಂಟನೇ ಒಂದು ಎಂಟನೇ ಒಂದು ಎಂಟನೊಂದು ಎಂಟನೇ ಒಂದು ಇನ್ನೊಂದು ಎರಡನೇ ಒಂದು ಹೀಗೆ ಇರ್ತದೆ ಹೀಗೆ ಒಟ್ಟು ಐದು ಭಾಗಗಳಾಯ್ತು ಇವರು ಯಾವುದು ಒಂದು ಭೂತ ಪಂಚಭೂತಗಳಲ್ಲಿ ಒಂದು ಪ್ರತಿಯೊಂದು ಕೂಡ ಐದು ಭಾಗಗಳಾಗ್ತವೆ ಒಂದು ಸಮ ಅರ್ಧ ಇರ್ತದೆ ಇನ್ನೊಂದು ಅರ್ಧ ನಾಲ್ಕು ಭಾಗಗಳಾಗಿರ್ತದೆ ಪ್ರತಿಯೊಂದು ಕೂಡ ಎಂಟನೇ ಎಂಟನೇ ಎಂಟನೇ ಒಂದು ಎಂಟನೇ ಭಾಗ ಇರ್ತದೆ ಇದು ನಾಲ್ಕನೇ ಹಂತ ಇದು ಪಂಚೀಕರಣದ ನಾಲ್ಕನೇ ಹಂತ ಐದನೇ ಹಂತದಲ್ಲಿ ಅಂದರೆ ಐದು ಕೊನೆಯ ಸ್ಥಿತಿ ಐದನೇದು ಇದರಲ್ಲಿ ಪ್ರತಿಯೊಂದರ ಅರ್ಧ ಭಾಗವು ಹಾಗೇ ಇದ್ದು ಉಳಿದ ನಾಲ್ಕು ಭೂತಗಳು ಒಂದೊಂದು ಚಿಕ್ಕ ಭಾಗವನ್ನು ಎಂಟನೇ ಒಂದು ಭಾಗವನ್ನು ಪಡ್ಕೊಂಡು ಪರಸ್ಪರ ವಿಲೀನಗೊಳ್ಳುತ್ತವೆ ಈಗ ಆಕಾಶದ ಅರ್ಧ ಭಾಗ ಹಾಗೆಯೇ ಇರ್ತದೆ ಇನ್ನು ಉಳಿದ ಅರ್ಧ ಭಾಗದಲ್ಲಿ ಎಂಟನೊಂದು ಎಂಟನೊಂದು ಎಂಟನೊಂದು ಭಾಗ ಇರ್ತದಲ್ಲ ನಾಲ್ಕು ಅವುಗಳು ಆ ಒಂದೊಂದು ಚಿಕ್ಕ ಭಾಗ ಯಾವುದಿದೆ ಉಳಿದ ನಾಲ್ಕು ಭೂತಗಳು ಕೂಡ ಯಾವುದು ಆಕಾಶ ಆದಮೇಲೆ ವಾಯು ಅಗ್ನಿ ಆಪಸ್ ಮತ್ತೆ ಪೃಥ್ವಿ ಇವುಗಳು ಅವುಗಳ ಒಂದೊಂದು ಚಿಕ್ಕ ಭಾಗವನ್ನು ಎಂಟನೇ ಒಂದು ಒಂದೊಂದು ಭಾಗ ಇದೆಯಲ್ಲ ಅವುಗಳದ್ದು ಆ ಎಂಟನೇ ಒಂದು ಭಾಗವನ್ನು ಪಡ್ಕೊಂಡು ಇನ್ನೊಂದರಿಂದ ಪರಸ್ಪರ ವಿಲೀನಗೊಳ್ಳುತ್ತವೆ ಇದು ಪಂಚೀಕರಣದ ಪ್ರಕ್ರಿಯೆ ಅಂತೇಳಿ ಹೇಳ್ತಾರೆ ಹಾಗಾಗಿ ನೋಡಿ ಆಕಾಶ ಅಂತೇಳಿ ಹೇಳಿದರೆ ಸ್ಥೂಲ ಆಗಬೇಕಿದ್ರೆ ಒಂದು ಅರ್ಧ ಆಕಾಶ ಇರ್ತದೆ ಕೂಡಿಸು ಎಂಟನೇ ಒಂದು ವಾಯು ಎಂಟನೇ ಒಂದು ಅಗ್ನಿ ಎಂಟನೇ ಒಂದು ಜಲ ಅಥವಾ ಅಪ್ಪು ಎಂಟನೇ ಒಂದು ಪೃಥ್ವಿ ಆ ರೀತಿ ಅದು ಮಿಶ್ರ ಆಗ್ತದೆ ಅರ್ಧ ಆಕಾಶವೇ ಇರ್ತದೆ ಎಂಟನೇ ಒಂದು ವಾಯು ಎಂಟನೇ ಒಂದು ಅಗ್ನಿ ಎಂಟನೇ ಒಂದು ಜಲ ಅಥವಾ ಅಪ್ಪು ಎಂಟನೇ ಒಂದು ಪೃಥ್ವಿ ಹೀಗೆ ಮಿಶ್ರಮಿಶ್ರಣ ಆಗ್ತದೆ ವಾಯು ಕೂಡ ಹಾಗೆ ಒಂದು ವಾಯು ಅಂದರೆ ಈಗ ವಾಯು ನಾವು ಯಾವುದು ಕಾಣ್ತಾಯಿದ್ದೆವು ಸ್ಥೂಲವಾಯು ಅದರಲ್ಲಿ ಸೂಕ್ಷ್ಮವಾದಂತಹ ವಾಯು ಅರ್ಧ ಭಾಗ ಆಮೇಲೆ ಎಂಟನೇ ಒಂದು ಆಕಾಶ ಎಂಟನೇ ಒಂದು ಅಗ್ನಿ ಎಂಟನೇ ಒಂದು ಜಲ ಎಂಟನೇ ಒಂದು ಪೃಥ್ವಿ ಈ ರೀತಿ ಅಗ್ನಿ ಕೂಡ ಹಾಗೆ ಜಲವು ಕೂಡ ಹಾಗೆ ಪೃಥ್ವಿ ಕೂಡ ಹಾಗೆ ಅದರಲ್ಲಿ ಅರ್ಧ ಭಾಗ ಆಯಾಯ ಪಂಚಭೂತಗಳ ಅಂಶವಿರುತ್ತದೆ ಹೀಗೆ ಅರ್ಧ ಭಾಗ ಅದರ ಒಂದು ಈಗ ಪೃಥ್ವಿಯದ್ದಾದರೆ ಅರ್ಧ ಭಾಗ ಪೃಥ್ವಿಯದ್ದು ಇರ್ತದೆ ಉಳಿದದ್ದು ಎಲ್ಲ ಪೃಥ್ವಿ ಒಂದು ಬಿಟ್ಟು ಉಳಿದವೆಲ್ಲ ಎಂಟನೇ ಒಂದು ಭಾಗ ಇರ್ತದೆ ಯಾವುದೆಲ್ಲ ಆಕಾಶ ವಾಯು ಅಗ್ನಿ ಮತ್ತು ಜಲ ಈ ರೀತಿ ಇರ್ತದೆ ಎಂಟರನೇ ಎಂಟರನೇ ಒಂದು ಭಾಗ ಹೀಗೆ ಈ ಮೊದಲೇ ತಿಳಿಸಿದ ಹಾಗೆ ಮಾನವನ ಈ ಸ್ಥೂಲ ದೇಹ ಒಂದು ಉಪಕರಣ ಮಾತ್ರ ಆದ್ದರಿಂದಲೇ ಇಂದ್ರಿಯಗಳ ಮೂಲಕವೇ ನಾವು ನಮ್ಮ ದೈನಂದಿನ ಸುಖ ದುಃಖಗಳನ್ನು ಪಡಿತೇವೆ ನಮ್ಮ ಜೀವನದ ಸಾಫಲ್ಯತೆ ಅಥವಾ ನಿರರ್ಥಕತೆಯ ನಿಲುಮೆಯೂ ಸಹ ಇವುಗಳಿಂದಲೇ ನಿರ್ಧರಿಸಲ್ಪಡ್ತದೆ ಇಂದ್ರಿಯಗಳಿಂದಲೇ ಸಫಲ ವ್ಯಕ್ತಿಯ ಅಥವಾ ನಿಷ್ಫಲ ವ್ಯಕ್ತಿಯ ಅಂಥೇಳಿ ಇಂದ್ರಿಯಗಳೇ ನಿರ್ಧರಿಸುವುದು ಕಣ್ಣಕ್ಕೂ ಮಗು ನಾಲ್ಕಿ ಚರ್ಮ ಮನಸ್ಸು ಇವುಗಳು ಅಂಥ ಬಹಿಕ್ಕರಣಗಳು ನಮ್ಮ ಸುಖ ಮತ್ತು ದುಃಖಗಳನ್ನು ಭೋಗ ನಾವು ಅನುಭವಿಸ್ತಕ್ಕಂಥದ್ದು ನಾವು ಈ ದೇಹವೆಂಬ ಮನೆಯಲ್ಲಿ ಇದ್ದು ಅನುಭವಿಸಬೇಕಾದಂಥ ಅನುಭವಗಳನ್ನು ನಮ್ಮ ಪೂರ್ವಕೃತ ಕರ್ಮವು ನಿರ್ಧರಿಸ್ತದೆ ಪಾಪಪುಣ್ಯಗಳು ಯೋಚನೆಯಿಂದ ಯೋಚನೆಗೆ ಕಾರ್ಯದಿಂದ ಇನ್ನೊಂದು ಕಾರ್ಯಕ್ಕೆ ಪ್ರವರ್ತಿಸ್ತಾ ನಾವು ನಮ್ಮ ಈಗಿನ ದೇಹವನ್ನು ಅಪೇಕ್ಷಿಸಿ ಪಡೆದಿದ್ದೇವೆ ನಾವು ಇದು ಪಡೆದಿರತಕ್ಕಂಥದ್ದು ಅಪೇಕ್ಷೆ ನಮ್ಮ ಯೋಚನೆಯಿಂದ ಯೋಚನೆಗೆ ಕಾರ್ಯದಿಂದ ಕಾರ್ಯಕ್ಕೆ ಪ್ರವರ್ತಿಸಿ ಪ್ರವರ್ತಿಸಿ ನಾವು ಈ ರೀತಿ ದೇಹವನ್ನು ಪಡ್ಕೊಂಡಿದ್ದೇವೆ ನಿಜವಾಗಿ ನೋಡಿದರೆ ಈಗಲೂ ನಾವು ನಿತ್ಯ ಕಾರ್ಯಪ್ರವೃತ್ತರಾಗಿಯೇ ನಮ್ಮ ಮುಂದಿನ ಜೀವನದ ಅಸ್ಥಿ ಹಾಕ್ತಾ ಇದ್ದೇವೆ ಮುಂದಿನ ಜೀವನಕ್ಕೆ ಪೀಠಿಗೆ ಹಾಕ್ತಾ ಇದ್ದೇವೆ ಈಗ ನಾವು ಮಾಡತಕ್ಕಂಥ ಕರ್ಮಗಳಿಂದಾಗಿ ಅದರ ರೂಪುರೇಖೆಗಳನ್ನು ನಾವೇ ರೂಪಿಸಿಕೊಳ್ತಾ ಇದ್ದೇವೆ ನಮಗೆ ಅರಿವಿಲ್ಲದೆ ನಮ್ಮ ಕೆಟ್ಟ ವಾಸನೆಗಳನ್ನು ನಾವು ಶುಭವಾ ಭಾವನೆ ಮತ್ತು ಒಳ್ಳೆಯ ಕೆಲಸಗಳಿಂದ ನಿವಾರಿಸಿಕೊಳ್ಳದವರೆಗೆ ನಿವಾರಿಸಿಕೊಳ್ಳುವವರೆಗೆ ನಾವು ಕಟ್ಟುನಿಟ್ಟಾಗಿ ನಿತ್ಯ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುವವರೆಗೂ ನಮ್ಮ ಪ್ರತಿಯೊಂದು ಮಾನಸಿಕ ಭಾವನೆಯಲ್ಲಿ ಕಾರ್ಯದಲ್ಲಿ ಅಲೌಕಿಕ ಅನುಭವವನ್ನು ತಂದುಕೊಳ್ಳಲಾರೆವು ನಮ್ಮ ಕೆಟ್ಟ ಭಾವನೆಗಳನ್ನು ಕೆಟ್ಟ ಕೆಲಸಗಳನ್ನು ನಿವಾರಿಸಿಕೊಳ್ಳದೇ ಇದ್ದರೆ ನಮ್ಮಲ್ಲಿ ಪರಿವರ್ತನೆ ಆಗಲಿಕ್ಕೆ ನಾವು ಅಲೌಕಿಕರಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಮತ್ತೆ ಲೌಕಿಕರಾಗಿ ಸೃಷ್ಟಿ ನಾಶ ಜನನ ಮರಣದಲ್ಲಿಯೇ ಸಿಲುಕಿಕೊಡ್ತೇವೆ ಹಾಗೂ ನಮ್ಮ ಆಧ್ಯಾತ್ಮಿಕ ಜೀವನದ ಉನ್ನತಿಯ ಕನಸನ್ನು ನಾವು ನೆಲಸಾಗಿಸಲಾರೆವು ಜೀವನ್ಮುಕ್ತರಾಗುವುದಿಲ್ಲ ನಾವು ಹುಟ್ಟಿದರೂ ಜೀವನ್ಮುಕ್ತರಾಗಿ ಹುಟ್ಟಬೇಕು ಅಂದರೆ ಹುಟ್ಟುವಾಗಲೇ ಬಂಧನ ರಹಿತರಾಗಿ ಹುಟ್ಟಿದರೆ ಅದು ಶ್ರೇಷ್ಠವಾದ ಜನ್ಮ ಆದ ಕಾರಣ ಅದು ನಮ್ಮನ್ನೇ ಅವಲಂಬಿಸಿರುತ್ತದೆ ನಮ್ಮ ಉದ್ಧಾರ ಹ್ಞೂ ನಾವೇ ಮಾಡಬೇಕಷ್ಟೇ ನಾವು ನಮ್ಮನ್ನೇ ಉದ್ಧರಿಸಿಕೊಡ್ಬೋದು ಅಥವಾ ಅದರೊತ್ತಿಗೆ ತರಬೋದು ಉದ್ದರಿಗೆ ಆತ್ಮನ ಆತ್ಮನ ಅವಸಾದಯಿತು ಹ್ಞೂ ನಮ್ಮನ್ನು ನಾವು ನಿಂದಿಸಬಾರ್ದು ತಿರಸ್ಕರಿಸಬಾರ್ದು ನಮ್ಮನ್ನು ನಾವೇ ಉದ್ಧರಿಸಿಕೊಡಬೇಕು ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದೀತ್ ಅನಾತ್ಮಸ್ತು ಶತ್ರುತ್ವೇ ವರ್ತೆಯ ಆತ್ಮೀಯ ಶತ್ರುವತ್ ಅಂಥೇಳಿ ಆತ್ಮವೇ ತನಗೆ ಶತ್ರು ಆಗ್ಬೋದು ಮಿತ್ರನೂ ಆಗ್ಬೋದು ಅಂಥೇಳಿ ತಾನು ಮಾಡಿಕೊಂಡಾಗಿ ದಿನ ದಿನಕ್ಕೆ ಮುಂದುವರಿಯುತ್ತಾ ಅನೇಕ ಅವಕಾಶಗಳನ್ನು ತಂದುಕೊಂಡು ಅದು ಗೀತಾ ಗೀತೆಯಲ್ಲಿ ಬರ್ತಕ್ಕಂಥ ಗೀತಾಚಾರ್ಯ ಉಪದೇಶ ಆತ್ಮದ ಬಗ್ಗೆ ಆತ್ಮದ ಉದ್ಧಾರದ ಬಗ್ಗೆ ದಿನದಿನ ದಿನ ಮುಂದುವರಿಯಿತ ಅನೇಕ ಅವಕಾಶಗಳನ್ನು ತಂದುಕೊಂಡು ಹೋಗಲು ಸದುಪಯೋಗದಿಂದ ಕೊನೆಗೆ ನಮ್ಮ ನಿಜ ಸ್ವರೂಪದಡಿಗೆ ನಮ್ಮ ಪ್ರಯಾಣ ಸುಗಮವಾಗುವಂತೆ ಮಾಡಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ ಮತ್ತು ಅಥವಾ ಕ್ಷಣ ಕ್ಷಣಕ್ಕೆ ಜಾರಿ ಪುನಃ ಚೇತರಿಸಿಕೊಳ್ಳಲು ಆರದ ಪಾತಾನಾವಸ್ಥೆಗೆ ಹೋಗುವಂಥದ್ದು ಕೂಡ ನಮ್ಮನ್ನು ಅವಲಂಬಿಸಿದೆ ನಮ್ಮ ಕಾರ್ಯಗಳಿಂದಲೇ ನಾವು ನಮ್ಮ ಮುಂದಿನ ಜೀವನದ ಆಯಕಟ್ಟನ್ನು ದೇವರಿಗೆ ಅರ್ಪಿಸ್ತೇವೆ ಅವನು ಅದೇ ರೀತಿ ಸೃಷ್ಟಿ ಮಾಡ್ತಾನೆ ಅದೇ ಸುಖ ಕಷ್ಟಗಳನ್ನು ಕೊಡ್ತಾನೆ ಅದರಂತೆ ದಯಾಮಯ ಅಂತಹ ಪರಮಾತ್ಮನು ನಮ್ಮ ಯೋಜನೆಯ ಪ್ರಕಾರವೇ ಮುಂದಿನ ದೇಹಾದಿಗಳನ್ನು ಅದು ನಿರ್ಮಿಸಿ ನಿರ್ಮಿಸಿಕೊಡ್ತಾನೆ ಇದು ನಮ್ಮ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಸೃಷ್ಟಿಯ ಗುಟ್ಟು ಇದನ್ನು ಈ ಹನ್ನೆರಡನೇ ಶ್ಲೋಕದಲ್ಲಿ ಹೇಳಿದ್ದನ್ನು ನಾವೀಗ ವಿಸ್ತಾರವಾಗಿ ಸ್ವಾಮಿ ಚಿನ್ಮಯಾನಂದರ ಒಂದು ವಿವರಣೆಯಂತೆ ನಾವೀಗ ಹೆಚ್ಚಾಗಿ ಅದನ್ನು ದೀರ್ಘವಾಗಿ ವಿಸ್ತಾರವಾಗಿ ನೋಡಿದೆವು ಇನ್ನು ಮುಂದೆ ಹದಿಮೂರನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಂಕರ ಓಂ ತತ್ಸ